ಹನ್ನೆರಡನೇ ತರಂಗ ವಸಿಷ್ಠರ ಆಶ್ರಮದ ಮಗ್ಗುಲಲ್ಲಿ ಬಿದ್ದಿದ್ದ ಕೌಶಿಕನನ್ನು ವಾಮದೇವನ ತನ್ನ ಆಶ್ರಮಕ್ಕೆ ಸಾಗಿಸಿಕೊಂಡು ಬಂದನು ಅಲ್ಲಿ ಆತನ ಉಪಚಾರದಿಂದ ಕೌಶಿಕನಿಗೆ ದೇಹದ ದಣಿವಾರಲು ಎರಡು ಮೂರು ದಿನ ಹಿಡಿಯಿತು ಈಗ ಕೌಶಿಕನು ಪೂರ್ವದಂತಾಗಿದ್ದಾನೆ ಎನ್ನಬಹುದು ಆದರೆ ಒಂದು ಬದಲಾವಣೆಯಾಗಿ ಹೋಗಿದೆ ಹಿಂದೆ ವಸಿಷ್ಠರ ಹೆಸರು ಹೇಳಿದರೆ ಅವನಿಗೆ ರೇಗುವುದು ಮೈಯೆಲ್ಲ ಉರಿಯುವುದು ಮೈಯಲ್ಲಿರುವ ತೊಟ್ಟು ರಕ್ತದ ಕಣಕಣವು ಕಾದು ಕುದಿಯುವುದು ಈಗ ಹಾಗಿಲ್ಲ ವಸಿಷ್ಠನ ಕಥೆಯನ್ನು ಕೇಳಬೇಕು ಅವರ ಮಾತೇ ಮಾತು ಅವರ ದೊಡ್ಡತನದ ಗುರುತು ಹಿಡಿದು ಆ ಗುಟ್ಟನ್ನು ಸಾಧಿಸಬೇಕು ಎಂಬ ಆಸೆಯು ತಾನೇ ತಾನಾಗಿದೆ ಈ ಬದಲಾವಣೆ ಏಕೆ ಹೇಗೆ ಆಯಿತೆಂಬುದು ಅವನಿಗೆ ತಿಳಿಯದು ಸಂಜೆಯ ಕಡೆಗೆ ಹೊತ್ತು ವಾಲಿದೆ ಹಿಮಾಲಯದಲ್ಲಿ ಬೀಸುವ ಚಳಿಗಾಲಿಗೂ ಇಳಿ ಹೊತ್ತಿನ ಬಿಸಿಲಿಗೂ ಏನೋ ತೆಕ್ಕೆ ಹಾಕಿದಂತಿದೆ ವಾಮದೇವನು ಕೌಶಿಕನು ಆ ಹಾಸುಬಂಡೆಯ ಮೇಲೆ ಕುಳಿತು ಮಾತನಾಡುತ್ತಿದ್ದರೆ ಕೌಶಿಕನು ವಾಮದೇವ ಮೂರು ದಿನದಿಂದಲೂ ನಿನ್ನನ್ನು ಒಂದು ಮಾತು ಕೇಳಬೇಕೆಂಬ ಆಸೆ ನಮ್ಮ ಆಶ್ರಮದಿಂದ ವಸಿಷ್ಠ ಆಶ್ರಮದವು ಎರಡು ದಿನದ ಹಾದಿ ನೀನು ಆ ಹೊತ್ತಿಗೆ ಸರಿಯಾಗಿ ಅಲ್ಲಿಗೆ ಹೇಗೆ ಬಂದೆ ನೀನು ಬರೆದಿದ್ದರೆ ನನ್ನ ಗತಿಯೇನಾಗುತ್ತಿತ್ತು ಹೀಗೆ ವಸಿಷ್ಠರ ಮೇಲಿನ ಕ್ರೋಧವು ಹೋಗಿ ಇನ್ನೇನು ಭಾವ ಬರೆದಿರುವುದೇಕೆ ಇದೆಲ್ಲವುದನ್ನು ದಯವಿಟ್ಟು ಹೇಳು ಎಂದನು ವಾಮದೇವನು ನಕನು ಇದಿಷ್ಟೂ ನೀನು ತಿಳಿದುಕೊಳ್ಳಲು ಸಾಧ್ಯ ಆದರೂ ನೀನು ಇದರ ರಹಸ್ಯವನ್ನು ಏಕೆ ಭೇದಿಸಿಲ್ಲವೋ ಭೇದಿಸಿಲ್ಲವೋ ನಾಕಾಣೆ ಆಗಲಿ ಈ ದಿನ ನನಗೂ ಮಾತನಾಡುವ ಚಪಲ ಬಂದಿದೆ ಏನಾಗಬೇಕು ಹೇಳು ಏನು ಹೇಳು ಎಂದರೆ ಅದನ್ನು ಹೇಳುತ್ತೇನೆ ಕೇಳುವುದು ನಿನ್ನ ಭಾರ ಹೇಳುವುದು ನನ್ನ ಭಾರ ಎಂದನು ಹಾಗಾದರೆ ಹೇಳು ಆ ಆಪತ್ಕಾಲಕ್ಕೆ ಸರಿಯಾಗಿ ನೀನು ಹೇಗಿರುದ್ದೆ ನನಗೆ ಆಪತ್ಕಾಲವೆಂದು ನಿನಗೆ ಹೇಗೆ ಗೊತ್ತಾಯಿತು ಮನಸ್ಸೆನ್ನುವುದು ಒಂದು ಬೆಳಕಿನ ಕಂಬ ಈಗ ವ್ಯವಹಾರ ವ್ಯವಹಾರದಲ್ಲಿರುವಾಗ ಅದರ ಒಂದು ಕೊನೆಯನ್ನು ಮಾತ್ರ ನಾವು ಕಾಣುತ್ತೇವೆ ಅದು ಇಂದ್ರಿಯಗಳ ಸಂಬಂಧದಿಂದ ಹೊಡೆದು ಐದು ಪಾಲಾಗಿ ಹರಡಿ ಹೋಗಿದೆ ಹಾಗೆ ಚತರಿರುವ ಮನಸ್ಸನ್ನು ಒಟ್ಟುಗೂಡಿಸುವ ಉಪಾಯ ಅದರ ಹೆಸರು ಸಂಯಮ ಅದನ್ನು ಕಲಿತವನು ಸುಲಭವಾಗಿ ದೇಶಕಾಲಗಳನ್ನು ಮೀರಬಲ್ಲನು ಎಲ್ಲಿರುವುದನ್ನೂ ಬೇಕಾದರೂ ನೋಡಬಲ್ಲನು ಭೂತ ಭವಿಷ್ಯಗಳಲ್ಲಿ ಇದ್ದ ಏನನ್ನಾದರೂ ತಿಳಿಯಬಲ್ಲನು ಈಗ ಮನಸ್ಸು ಇಂದ್ರಿಯಗಳ ಮೂಲಕ ವ್ಯಾಪಾರ ಮಾಡುವುದರಿಂದ ವೇಷಧಾರಿಯಾದ ರಾಜನಂತೆ ಶಕ್ತಿಹೀನವಾಗಿರುವುದು ಆಗಿರುವುದು ಇಂದ್ರಿಯಗಳನ್ನು ಬಿಟ್ಟು ವ್ಯಾಪಾರ ಮಾಡುವುದನ್ನು ಕಲಿತುಕೊಂಡರೆ ಅದು ಸರ್ವಶಕ್ತಿ ಸಂಪನ್ನವಾಗುವುದು ಹಾಗೆ ಅಭ್ಯಾಸ ಮಾಡಿ ಈ ವಿದ್ಯೆಯನ್ನು ಕಲಿತವನಿಗೆ ಎಲ್ಲಿ ಯಾವಾಗ ಏನು ನಡೆಯುವುದು ಎಂಬುದು ಅರಿಯಲು ಕಷ್ಟವಾಗುವುದಿಲ್ಲ ಆಯಿತು ಹಾಗಿದ್ದರೆ ನೀನು ಆ ಹೊತ್ತಿಗೆ ಅದಕ್ಕೆ ಬರಲು ಮೊದಲೇ ಮೊದಲೇ ಹೊಟ್ಟಿದ್ದೆಯೇನೋ ಇಲ್ಲ ಅದನ್ನೂ ಹೇಳುವಂತೆ ಕೇಳು ಈ ದೇಹವು ನೀರಿನಲ್ಲಿ ಬಿದ್ದರೆ ಮುಳುಗುವುದು ಆದರೂ ಆದರೆ ಈಜು ಕಲಿತರೆ ನೀರಿನಲ್ಲಿ ಮುಳುಗದೆ ತೇಲಬಹುದು ಹಾಗೆಯೇ ಈ ದೇಹದಲ್ಲಿ ಇನ್ನೊಂದು ತತ್ವವಿದೆ ಈ ದೇಹವು ಪಂಚಭೂತಗಳಿಂದ ಆದುದು ಇಲ್ಲಿರುವ ಭೂತ ಸಂಘಾತವನ್ನು ಈಗ ನಾವು ಪ್ರತ್ಯೇಕವೆಂದು ಕೊಂಡಿದ್ದೇವೆ ಆದ್ದರಿಂದ ಈ ಭೂತಗಳು ನಮ್ಮ ನಮಗೆ ಮುಂದೆ ಹೋಗುವುದಕ್ಕೆ ಅಡ್ಡಿಯಾಗುತ್ತವೆ ಹಾಗಿಲ್ಲದೆ ಸುತ್ತಲೂ ಇರುವ ಭೂತಗಳಿಗೂ ನಮಗೂ ಏಕರಸವಾದರೆ ಇಲ್ಲಿ ನಿನ್ನ ದೇಹವಾಗಿರುವಷ್ಟು ಭೂತಗಳ ಏಕರಸವಾದರೆ ಇಲ್ಲಿ ಈಗ ಸಾಲ ಇನ್ನೊಂದು ಕಡೆ ಸಾಲವನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಇಲ್ಲಿ ನಿನ್ನ ದೇಹವಾಗಿರುವಷ್ಟು ಭೂತಗಳ ಅಂಶವನ್ನು ಅವಕ್ಕೆ ಕೊಟ್ಟು ಇನ್ನೊಂದೆಡೆ ಬೇಕೆಂದಾಗ ಬೇಕೆಂದ ಕಡೆ ಹೇಳಿ ಅವುಗಳಿಂದ ತೆಗೆದುಕೊಂಡರೂ ಆಯಿತು ಅಥವಾ ಇನ್ನೂ ಸುಲಭವಾಗಿ ನೀರಿನಲ್ಲಿ ಈಜಿದಂತೆ ಗಾಳಿಯಲ್ಲಿಯೂ ತೇಲಿಕೊಂಡು ಹೋಗುವುದನ್ನು ಕಲಿತರಾಯಿತು ಹಾಗಾದರೆ ಈ ಕಾರ್ಯವನ್ನು ನಾನೂ ಮಾಡಬಲ್ಲೇನೆ ಕುಚ್ಚ ನೀನು ಮಾಡಲಿಲ್ಲವೇ ನಿನ್ನ ರುದ್ರಾಸ್ತ್ರವೆಲ್ಲವೂ ವಿಫಲವಾಗುವುದೆಂದು ತಿಳಿದ ಮೇಲೆ ನೀನು ಮತ್ತೊಂದು ಅಸ್ತ್ರವನ್ನು ಸೃಷ್ಟಿ ಮಾಡಿಲ್ಲ ಮಾಡಲಿಲ್ಲವೇ ಹಾಗೆಯೇ ಇನ್ನೂ ಎಷ್ಟೋ ಅಸ್ತ್ರಗಳನ್ನು ಸೃಷ್ಟಿ ಮಾಡಬಹುದಲ್ಲವೇ ಆಗ ಹೇಗೆ ಮಾಡಿದೆ ನಿನಗೆ ಗೊತ್ತಿರುವ ದೇವತೆಗಳ ಅಂಶಾಂಶಗಳನ್ನು ಅಷ್ಟಷ್ಟು ಕಲೆ ಹಾಕಿ ಅದಕ್ಕೊಂದು ಪ್ರಾಣವನ್ನು ಇಟ್ಟು ಕಣಿ ಹಾಗೆಯೇ ಮಾಡಿದರೆ ಆಯಿತು ಆಲದ ಮರದಿಂದ ಒಂದು ಕೊಂಬೆಯನ್ನು ಕಳೆದು ಪ್ರತ್ಯೇಕವಾಗಿ ನೆಟ್ಟರೆ ಅದೊಂದು ಮರುಬಾಗುವಂತೆ ನಿನ್ನ ಪ್ರಾಣದಿಂದ ಅಷ್ಟು ಪ್ರಾಣವನ್ನು ತೆಗೆದಿಟ್ಟರೆ ಏನು ಬೇಕಾದರೂ ಮಾಡಬಹುದು ಒಂದು ವೇಳೆ ನಿನಗೆ ಇಲ್ಲವಾದರೆ ಇನ್ನೊಬ್ಬರಿಂದ ತಂದೆರಾಯಿತು ಹಾಗಾದರೆ ನೀನು ನನಗೆ ಕೊಡಬಲ್ಲೆಯ ಏಕಾಗಬಾರದು ಕೊಡು ಮತ್ತೆ ಈಗ ನನಗೆ ಮಾತನಾಡುವ ಹುಚ್ಚಿದೆ ಇದನ್ನು ಕಾರ್ಯದ ಕಡೆಗೆ ತಿರುಗಿಸಿದರೆ ಆಗ ಮಾತನಾಡುವುದಕ್ಕಾಗುವುದಿಲ್ಲ ಆದ್ದರಿಂದ ಈಗ ನೀನೇನು ಕೇಳಬೇಕೆಂದಿರುವ ಅದನ್ನೆಲ್ಲ ಕೇಳು ಹೇಳಿ ಬಿಡುವೆನು ಈ ರಾತ್ರಿಯೋ ನಾಳೆಯೋ ನೀನೇನೇನು ನೋಡಬೇಕೆಂದರೆ ಅದನ್ನೆಲ್ಲಾ ತೋರಿಸುವೆನು ಅಥವಾ ನೀನೇ ಮಾಡಬೇಕೆಂದಿರಬೇಕೆಂದರೆ ಮಾಡಿಕೊ ನನ್ನ ಸಿದ್ಧಿಯೆಲ್ಲ ಅಷ್ಟು ಕುರುವೇನು ಹಾಗಾದರೆ ಹೇಳು ಈ ಸರ್ವಸಿದ್ಧಿಗಳು ನನಗೆ ಬೇಕು ನಾನೇನು ಮಾಡಬೇಕು ಸರ್ವಸಿದ್ಧಿಗಳು ಬೇಕಾದರೆ ನೀನು ವಸಿಷ್ಠನಾಗಬೇಕು ಎಂದರೆ ವಸಿಷ್ಠರಿಗೆ ಅಸ್ತ್ರಗಳು ಅಸ್ತ್ರಗಳೂ ಗೊತ್ತೆ ಅಯ್ಯೋ ಹುಚ್ಚಾ ನೀನು ಕೇಳುವುದು ದೀಕ್ಷಿತನಾದ ರಾಜನ ರಾಜನಿಗೆ ದಳವಾಯಿಯ ಮೇಲೂ ಅಧಿಕಾರ ಎಂದಂತಾಯಿತು ನೀನು ರಾಜನಾಗಿದ್ದೇ ಆಗ ರಾಜ್ಯದಲ್ಲಿ ನಡೆಯುವ ಕಾರ್ಯಗಳ ಕಾರ್ಯಗಳೆಲ್ಲ ಯಾರ ಅಧಿಕಾರಕ್ಕೆ ಒಳಪಟ್ಟು ನಡೆಯುತ್ತಿತ್ತು ಎಲ್ಲವೂ ರಾಜನದೇ ಅಧಿಕಾರ ಹಾಗಾದರೆ ಈ ಲೋಕದಲ್ಲಿರುವ ಸಿದ್ಧಿಗಳೆಲ್ಲ ಒಂದು ಬ್ರಹ್ಮಜ್ಞಾನದಲ್ಲಿ ಅಡಗುವವು ಒಂದು ದೊಡ್ಡ ನಾಣ್ಯವನ್ನು ಇಟ್ಟುಕೊಂಡಿರುವವನು ಚಿಕ್ಕ ಚಿಕ್ಕ ನಾಣ್ಯಗಳಿಂದ ಆಗುವ ಪ್ರಯೋಜನವನ್ನು ಹೇಗೆ ಪಡೆಯುವನು ಹಾಗೆ ಈ ಕ್ಷು ಸಿದ್ಧಿಗಳಿಂದ ಆಗುವುದಿಲ್ಲವೂ ಆಗಿ ಇನ್ನೂ ಹೆಚ್ಚು ಫಲವು ಅದರಿಂದ ಆಗುವುದು ಹನ್ನೆರಡು ಕಾಸಿನಿಂದ ಒಂದಾಣೆಯಾದರೆ ನಾಲ್ಕು ಈ ಹನ್ನೆರಡು ಕಾಸುಗಳ ನಾಲ್ಕಲ್ಲವೇ ಅದರಂತೆ ಆ ಬ್ರಹ್ಮಜ್ಞಾನವೆಂಬುದು ಅದು ಅದು ಅವರಿಗುಂಟು ಇನ್ನು ನೀನು ಯಾವ ಯಾವ ಸಿದ್ಧಿಗಳನ್ನು ಹೇಳುವೆಯೋ ಹೇಳು ಅದೆಲ್ಲವೂ ಅಲ್ಲುಂಟೋ ಇಲ್ಲವೋ ಇಲ್ಲುಳ್ಳು ಇಲ್ಲವೋ ನೋಡೋಣ ಈ ಸಿದ್ಧಿಗಳು ಹೇಗೆ ಲಭಿಸ ಲಭಿಸಬಹುವು ಈ ಸಿದ್ಧಿಗಳು ಹೊಸದಾಗಿ ಸಂಪಾದಿಸಿದರೆ ಸಿದ್ಧಿಗಳು ಹುಟ್ಟುವಾಗಲೇ ಬಂದರೆ ಪ್ರಭಾವಗಳು ಮೀನು ಹುಟ್ಟುವಾಗಲೇ ಈಜು ಕಲಿತಿರುವುದು ಮಣಿ ಹುಟ್ಟುವಾಗಲೇ ತೇಜಪುಂಜವಾಗಿರುವುದು ಇವೆಲ್ಲ ಪ್ರಭಾವಗಳು ಮನುಷ್ಯನು ಈಜು ಕಲಿಯುವನು ಅದು ಸಿದ್ಧಿ ಮೀನು ಹುಟ್ಟುವಾಗಲೇ ರಾಜನಾಗಿ ಹುಟ್ಟೆ ಅದು ಅದು ಪ್ರಭಾವ ಮೃತ್ರನನ್ನು ಆರಾಧಿಸಿ ಅಸ್ಸುಗಳನ್ನು ಪಡೆದಿ ಈ ಪ್ರಭಾವವು ಮಣಿಮಂತ್ರ ಔಷಧಗಳ ಬಲದಿಂದಲೂ ದೊರೆಯುವುದು ಆಗ ಅದು ಸಿದ್ಧಿಯಾಗುವುದು ಆದುದರಿಂದ ಪ್ರಭಾವಶಾಲಿಗಳು ಸಿದ್ಧಪುರುಷರು ಲೋಕದಲ್ಲಿ ಏನು ಬೇಕೆಂದರೆ ಅದು ಮಾಡಬಲ್ಲರು ವಸಿಷ್ಠರು ಪ್ರಭಾವ ಸಿದ್ಧಿ ಎರಡನ್ನು ಸಮಗ್ರವಾಗಿ ಪಡೆದಿರುವರು ಆದ್ದರಿಂದಲೇ ಅವರ ಮೇಲೆ ನನ್ನ ಅಸ್ತ್ರವಿದ್ಯಾವೂ ನಡೆಯಲಿಲ್ಲ ಆದ್ದರಿಂದಲೇ ಅವರ ಮೇಲೆ ನನ್ನ ಅಸ್ತ್ರವಿದ್ಯ ಪ್ರಭಾವವು ನಡೆಯಲಿಲ್ಲ ಕೌಶಿಕ ಬಲ್ಲೆಯ ನೀನು ಅಲ್ಲಿಗೆ ವಸಿಷ್ಠರು ಲೋಕಾಂತರಕ್ಕೆ ಹೋಗಿದ್ದರು ಆಶ್ರಮದಲ್ಲಿ ದಲ್ಲಿರಲಿಲ್ಲ ಆಗ ಅರುಂಧತಿ ದೇವಿಯವರು ಆಶ್ರಮದ ಯಜಮಾನಿ ನಿನ್ನ ಅಸ್ತ್ರಗಳನ್ನೆಲ್ಲ ಪ್ರತಿಭಟ ಪ್ರತಿಭಟಿಸಿದ್ದು ವಸಿಷ್ಠರ ಬ್ರಹ್ಮದಂಡ ನಂದಿನಿಗೆ ನೀನು ಹೋಗುವುದು ಗೊತ್ತು ಆಕೆಯು ಅರುಂಧತಿಯವರಿಗೆ ಆಶ್ರಮದ ರಕ್ಷಣೆಯ ಭಾರವನ್ನು ಯಜ್ಞೇಶ್ವರನ ಮೇಲೆ ಹೊರಿಸುವಂತೆ ಹೇಳಿಕೊಟ್ಟಳು ಆತನು ಆ ಭಾರವನ್ನು ದಂಡದ ಮೇಲೆ ಹೊರಿಸಿದನು ನೀನು ಸಾಕ್ಷಾತ್ ಆಗಿ ಪ್ರತಿಭಟಿಸಲಿಲ್ಲ ಅರುಂಧತಿ ದೇವಿಯನ್ನೂ ಪ್ರತಿಭಟಿಸಲಿಲ್ಲ ಅವರ ಪ್ರಭಾವದ ಒಂದಂಶವನ್ನು ಮಾತ್ರ ಪ್ರತಿಭಟಿಸಿದೆ ಅದನ್ನು ಗೆಲ್ಲಲು ನಿನ್ನಿಂದ ಆಗಲಿಲ್ಲ ಅದೇಕೆ ಆಗಲಿಲ್ಲ ನಾನು ಆಗಲೇ ಹೇಳಿದೆ ಅವರ ಮೇಲೆ ಹಗೆಯು ತರವಲ್ಲವೆಂದು ಹಗೆ ಹಗೆ ಮಾಡಿದವರನ್ನು ಗೆಲ್ಲಬಹುದು ನಿನ್ನನ್ನು ಹಗೆಯಂದೇ ಒಪ್ಪಿಕೊಳ್ಳದವರ ಮೇಲೆ ನೀನು ಏನು ಮಾಡಬಲ್ಲೆ ಕಮಲದ ಎಲೆಯನ್ನು ನೀರಿನಲ್ಲಿ ಮುಳುಗಿಸಿದರೆ ಮುಳುಗಿಸಿದ್ದರೆ ತಾನೇ ಮುಳುಗಿಸಿದ್ದರೆ ತಾನೇ ಅದು ಒದ್ದೆಯಾಗುವುದು ಕಮಲದ ಎಲೆಯನ್ನು ನೀರಿನಲ್ಲಿ ಮುಳುಗಿಸಿದ್ದರೆ ತಾನೇ ಅದು ಒದ್ದೆಯಾಗುವುದೇನು ಹಾಗಾದರೆ ಅಂತಹವರ ಮೇಲೆ ಹಗೆ ಮಾಡಿದರೆ ಏನಾಗುವುದು ಆ ಹಗೆಯು ಹಿಂತಿರುಗಿ ಬಂದು ನಿನ್ನನ್ನು ಹೊರೆಯುವುದು ಪ್ರಬಲ ನೋಡನೆ ಶ್ರೆಣಿಸಿದ ತಿಂದು ಮೆತ್ತ ಮೆತ್ತಗಾಗುವನು ಅದರಂತೆ ಆಗುವುದು ಜ ಹಾಗೆಯೇ ಆಗಿದೆ ಆಯ್ತು ಈಗೊಂದು ಪ್ರಬಲವಾದ ಬದಲಾವಣೆ ಆಗಿದೆಲ್ಲ ಅದೇಕೆ ಏನು ಬದಲಾವಣೆ ಆಗಲೇ ಹೇಳಿದನಲ್ಲ ವಸಿಷ್ಠರ ಮೇಲೆ ವೈರವಿಲ್ಲ ಆ ಸುಡುತ್ತಿದ್ದ ವೈರ ಒಡಗಿದೆ ಆಗಲೂ ವಸಿಷ್ಠರ ಮೂರ್ತಿಯೇ ಎದುರುಗಿರುತ್ತಿತ್ತು ಈಗಲೂ ಇದೆ ಆಗಿನ ಮೂರ್ತಿಯು ಕ್ರೂರವಾಗಿರುತ್ತಿತ್ತು ಈಗ ಶಾಂತವಾಗಿದೆ ಅಂತೂ ಎದುರಿಗಿದೆ ಕುಚ್ಚ ಎದುರಿಗಿರುವುದು ನಿನ್ನ ಮನಸ್ಸು ವಸಿಷ್ಠರು ಎದುರಿಗೆ ಬಂದಿಲ್ಲ ನಿನ್ನ ಮನಸ್ಸು ಅವರನ್ನು ಕೊರತು ಹಗಲಿರಳು ಚಿಂತಿಸುತ್ತಾ ಚಿಂತಿಸುತ್ತಾ ಅವರಂತಾಗಿ ನಿನ್ನ ಎದುರಿಗೆ ಬಂದು ನಿಂತಿದೆ ಅಷ್ಟೇ ಆಗ ನಿನ್ನ ಮನಸ್ಸಿನಲ್ಲಿ ವೈರವಿತ್ತು ಆದ್ದರಿಂದ ಆ ಮೂರ್ತಿ ರೌದ್ರವಾಗಿತ್ತು ಈಗ ನಿನ್ನ ಮನಸ್ಸಿನಲ್ಲಿ ವೈರ ಒಳಗಿದೆ ಆದ್ದರಿಂದ ಅದು ಶಾಂತವಾಗಿದೆ ಅಷ್ಟೇ ಆಯ್ತು ಉರಿದುರಿದು ಉರಿಯುತ್ತಿದ್ದ ಆ ವೈರವು ಈಗ ಏನಾಗಿತ್ತು ಏನಾಯಿತು ವಾಮ ದೀವ ನಂಬುವೆಯೋ ಇಲ್ಲವೋ ನಾನಂತೂ ಹೇಳುವೆನು ಆ ಮಹಾಬ್ರಾಹ್ಮಣಿಯ ಅನುಗ್ರಹದಿಂದ ಅದು ನಿನ್ನನ್ನು ಬಿಟ್ಟು ಹೋಯಿತು ಬಟ್ಟೆಗೆ ಹತ್ತಿದ ಕೊಳೆಯನ್ನು ಒಗೆದು ತೆಗೆದಂತಾಯಿತು ಅಷ್ಟೇನು ಆಕೆಯು ಬ್ರಹ್ಮದಂಡವನ್ನು ರಕ್ಷಣೆಗೆ ವಿನಿಯೋಗಿಸುವಾಗ ಸಾಧ್ಯವಾದರೆ ಕೌಶಿಕನ ವೈರವು ಕಳೆಯಲಿ ಅಂದರು ಆದ್ದರಿಂದ ನೀನು ಮೂರ್ಛೆ ಬಿದ್ದಿದ್ದಾಗ ಆ ಬ್ರಹ್ಮದಂಡವು ಬಂದು ನಿನ್ನ ನಿನ್ನಲ್ಲಿದ್ದ ವೈರವನ್ನು ಆಕರ್ಷಿಸಿ ಹೊರಕ್ಕೆ ಎಳೆದುಕೊಂಡು ಸುಟ್ಟು ಉರಿಯಿತು ಹೊದ್ದಿದ್ದ ಬಟ್ಟೆಯನ್ನು ಕಿತ್ತೆಸದಂತಾಗಿ ನೀನು ನಿರ್ವೈರನಾದೆ ಕೌಶಿಕನಿಗೆ ಕಳ್ಳಲ್ಲಿ ನೀರು ಬಂತು ತನ್ನಿಂದ ಆಗಬೇಕಾಗಿದ್ದ ತಾನು ಮಾಡಬೇಕಾಗಬೇಕೆಂದಿದ್ದ ಹಾನಿಯ ಪ್ರಮಾಣವನ್ನು ಭಾವಿಸಿಕೊಂಡನು ಅದಕ್ಕೆ ಪ್ರತಿಯಾಗಿ ಆಶ್ರಮವಾಸಿಗಳಿಂದ ತನಗಾದ ಉಪಕಾರವನ್ನು ನೆನೆದನು ತನ್ನ ಅಪರಾಧವು ಒಂದು ಪರ್ವತದಷ್ಟಾದರೆ ಅವರಿಂದ ತನಗಾಗಿರುವ ಉಪಕಾರವು ಒಂದು ಲೋಕದಷ್ಟು ಎಂದು ಮನವರಿಕೆಯಾಯಿತು ನೀರವನಾಗಿ ನೀರವವಾಗಿ ಕೌಶಿಕನು ಕಣ್ಣೀರು ಬಿಟ್ಟನು ವಾಮದೇವನು ಅದನ್ನು ಕಾಣದವನಂತೆ ಕುಳಿತಿದ್ದನು ವೀರಾಗ್ರೇಸರನಾದ ಕೌಶಿಕನು ಹಾಗೆ ನಿಸ್ಪೌರುಷನಂತೆ ಕಣ್ಣೀರು ಕರೆಯುವುದು ಆತನಿಗೆ ಸಮರ್ಥವಾಗ ಸಮಮತವಾಗದಿಲ್ಲ ಅದಕ್ಕಾಗಿ ಅವನ ಮನಸ್ಸನ್ನು ಬೇರೆ ಕಡೆಗೆ ಇಳಿಯಬೇಕೆಂದು ಹೇಳಿದನು ಕೌಶಿಕ ಈಗ ಈಗ ತಾನೇ ನಿನ್ನ ವೈರವು ಅಡದಿರುವ ಅಳಿದಿರುವುದು ಎಂದುಕೊಂಡೇನು ಇಲ್ಲ ಇನ್ನೂ ಇದೆ ಈಗ ಸೂಕ್ಷ್ಮವಾಗಿದೆ ನೀನು ಕ್ಷತ್ರಿಯ ಮರೆಯಬೇಡ ನಿನ್ನ ಕ್ಷತ್ರಿಯತ್ವವು ಇರುವವರೆಗೂ ನಿನ್ನ ಕಾಮಕ್ರೋಧಗಳು ಅಡಗುವುದಿಲ್ಲ ಒಂದು ವೇಳೆ ಈಗ ಬೀಜರೂಪವಾಗಿ ಸೂಕ್ಷ್ಮವಾಗಿ ಅಡುಗೆ ಕುಳಿತರು ಕುಳಿತಿದ್ದರು ಇನ್ನೊಮ್ಮೆ ಪ್ರಕಟವಾಗಿ ವಿಜೃಂಭಿಸಿ ನಿಲ್ಲುವು ಕೌಶಿಕನು ಇಲ್ಲ ವಾಮದೇವ ಇನ್ನು ನಾನು ಈ ಜನ್ಮದಲ್ಲಿ ಆ ಆಶ್ರಮದ ಕಡೆಗೆ ದುರ್ಭಾವನೆಯಿಂದ ತಿರುಗುವುದಿಲ್ಲ ನನಗೆ ನಂದಿನಿಯೂ ಬೇಡ ಮತ್ತೇನು ಬೇಡ ವಸಿಷ್ಠರ ಮನವೂ ನೋಯುವ ಕಲಿಸುವ ಯಾವುದನ್ನೂ ನಾನು ಮಾಡುವುದಿಲ್ಲ ಎಂದನು ಹಾಗಾದರೆ ಈಗ ವಸಿಷ್ಠರ ಆಶ್ರಮಕ್ಕೆ ಹೋಗಿ ಅವರ ಪಾದಕ್ಕೆ ಬಿದ್ದು ತಪ್ಪಾಯಿತು ಎಂದು ಸಿದ್ಧವಾಗಿರುವೆಯಾ ವಾಮದೇವನ ಮಾತು ಕೌಶಿಕನೇ ತಟ್ಟನೇ ಅರ್ಥವಾಗಲಿಲ್ಲ ಅಷ್ಟು ಹೊತ್ತು ಯೋಚಿಸಿ ನೋಡಿದನು ಇಲ್ಲವಾ ಮದಿವ ಇಲ್ಲ ನಾನು ಅದಕ್ಕೆ ಈಗ ಹೋಗುವುದಿಲ್ಲ ಹೋಗುವೆನು ಆದರೆ ಆಗ ನಾನು ಕೌಶಿಕನಾಗಿ ಹೋಗುವುದಿಲ್ಲ ಮತ್ತೊಬ್ಬ ವಸಿಷ್ಠನಾಗಿ ಹೋಗುವೆನು ಎಂದನು ಆದ್ದರಿಂದಲೇ ವೈರೂ ಹೋಗಲಿಲ್ಲ ಎಂದು ನಾನು ಹೇಳಿದುದು ಆದರೆ ಈಗ ಈ ಆ ವೈರವು ವಿನಾಶಕರವಾಗುವ ಬದಲು ಸರಿಯಾದ ಮಾರ್ಗವನ್ನು ಹಿಡಿದಿದೆ ಅದನ್ನು ನೀನು ಸರಿಯಾಗಿ ಉಪಯೋಗಿ ಉಪಯೋಗಿಸಿಕೊ ಹಾಗೆ ಸರಿಯಾಗಿ ಉಪಯೋಗಿಸಿದರೆ ನೀನು ಒಬ್ಬ ಮಹಾಪುರುಷನಾಗುವೆ ಆದರೆ ವಸಿಷ್ಠನಂತೆ ನೀನು ಮಹಾಬ್ರಾಹ್ಮಣನಾಗುವೆಯೋ ಇಲ್ಲವೋ ನಾನು ಅದನ್ನು ಹೇಳಲಾರೇ ಎಂದನು ಕೌಶಿಕನು ತಕ್ಕ ತಿರುಗಿ ಏನೆಂದೇ ನಾನು ಮಹಾಬ್ರಾಹ್ಮಣನಾಗುವುದಿಲ್ಲವೇ ಬ್ರಾಹ್ಮಣನ ಬ್ರಾಹ್ಮಣನ ಬ್ರಾಹ್ಮಣನಾಗುವೆ ಎಂದನು ವಾಮದೇವನ ನಕ್ಕುವ ಅದು ಅಸಾಧ್ಯವಲ್ಲ ಆದರೆ ನಿನ್ನ ಕ್ಷತ್ರಿಯ ರಕ್ತದ ಕಣಕಣವು ಬ್ರಾಹ್ಮಣವಾದರೆ ಅದು ಸಾಧ್ಯ ಹಾಗಾಗುವುದೇನು ನಿನ್ನ ಮೈಯಲ್ಲಿರುವ ರಕ್ತವೆಲ್ಲ ಬ್ರಾಹ್ಮಣನಾಗಿ ನಿನ್ನ ಬೀಜ ಬೀಜ ರಕ್ತವು ಬ್ರಾಹ್ಮಣವಾದರೆ ಅದು ಸಾಧ್ಯ ಅಷ್ಟು ಮಾಡಲು ನಿನ್ನಿಂದ ಆಗುವುದೇ ಎಂದು ಬಲು ಅಪನಂಬಿಕೆಯಿಂದ ಸಂಶಯದಿಂದ ಸಾಧ್ಯವಿಲ್ಲವೆಂಬ ನಂಬಿಕೆಯಿಂದ ನುಡಿದು ನಕ್ಕನು